ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ದೇಶದ ಪ್ರಮುಖ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಒಂದು ಕನ್ನಡ ಭಾಷೆಯನ್ನು ಪರಿಷ್ಕಾರ ಪಡಿಸಿ ಕನ್ನಡ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿ ಭಾಷೆಯು ಸಾಹಿತ್ಯವು ಇಂದಿನ ಜನಜೀವನದ ನಾನಾ ವ್ಯವಹಾರಗಳಿಗೆ ಉಪಯೋಗಕರವಾಗುವಂತೆಯೂ ವಿದ್ಯಾಸಂಸ್ಕೃತಿ ಪ್ರಚಾರಕ್ಕೆ ಪ್ರಯೋಜನಕರವಾಗುವಂತೆಯೂ ಮಾಡುವುದು ಈ ಸಂಸ್ಥೆಯ ಉದ್ದೇಶವಾಗಿರಬೇಕೆಂಬುದು ಅದರ ಮೂಲ ಸ್ಥಾಪಕರ ತಾತ್ಪರ್ಯ ಅದರಲ್ಲಿ ರಾಜಕೀಯದ ಕೈವಾಡವು ಜಾತಿ ಮತಗಳ ಸ್ಪರ್ಶವು ಕಕ್ಷಿ ಪಕ್ಷಗಳ ವೈಷಮ್ಯಗಳು ಇರಬಾರದೆಂದು ಅವರ ನಿರೀಕ್ಷೆಯಾಗಿತ್ತು ಆ ಕಾಲದಲ್ಲಿ ಇಂಥ ಒಡಕು ಬಿರುಕುಗಳ ಸೂಚನೆಯೂ ಇರಲಿಲ್ಲ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾದದ್ದು ಸಾವಿರದ ಆ ಸಂಸ್ಥೆಯ ರೂಪರಚನೆಗಳು ಹೇಗಿರಬೇಕೆಂಬ ಆಲೋಚನೆ ಪ್ರಾರಂಭವಾದದ್ದು ಅಂದಿಗೆ ಎರಡು ಮೂರು ವರ್ಷಗಳ ಹಿಂದೆ ಅದು ಮೈಸೂರು ಇಕನಾಮಿಕ್ ಕಾನ್ಫರೆನ್ಸ್ ಎಂಬ ಸಂಸ್ಥೆಯಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಚೀಫ್ ಇಂಜಿನಿಯರ್ ಆಗಿ ಬಂದದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಾನ್ಫರೆನ್ಸ್ ಎಂಬ ಸಂಪದಾಭಿವೃದ್ಧಿ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಶ್ರೀಮನ್ ಮಹಾರಾಜರವರಿಗೆ ಸಲಹೆ ಕೊಟ್ಟ ಆ ಸಂಸ್ಥೆ ರೂಪ ತಾಳಿತು ಆಗ ಅಂಗವಾಗಿ ಮೂರು ಸಮಿತಿಗಳು ಏರ್ಪಟ್ಟಿದ್ದವು ಕಾರ್ಖಾನೆ ಕೈಗಾರಿಕೆಗಳ ಸಮಿತಿ ಇದಕ್ಕೆ ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರೇ ಅಧ್ಯಕ್ಷರಾಗಿದ್ದರು ವಿದ್ಯಾ ಸಮಿತಿ ಭೂ ಸಮಿತಿ ವಿದ್ಯಾ ಸಮಿತಿಯ ಅಧ್ಯಕ್ಷರು ಎಚ್ವಿ ನಂಜುಂಡಯ್ಯನವರು ಕಾರ್ಯದರ್ಶಿ ವಿಸುಬ್ರಹ್ಮಣ್ಯ ಅಯ್ಯರ್ ಅವರು ಈ ವಿದ್ಯಾ ಸಮಿತಿಯಲ್ಲಿ ಪರ್ಯಾಲೋಚನೆ ಬಂದ ಯೋಜನೆಗಳು ಮುಖ್ಯವಾಗಿ ಎರಡು ಮೈಸೂರು ವಿಶ್ವವಿದ್ಯಾನಿಲಯ ಕರ್ನಾಟಕ ಸಾಹಿತ್ಯ ಪರಿಷತ್ತು ಪರಿಷದ್ವಿಷಯಕ ಸಮಾಲೋಚನೆ ಸಾಹಿತ್ಯ ಪರಿಷತ್ತಿನ ರಚನೆಯ ವಿಷಯದಲ್ಲಿ ದೇಶದಲ್ಲಿ ವಿದ್ವಜನರ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಮೇಲೆ ಹೇಳಿದ ವಿದ್ಯಾಸಮಿತಿಯು ಕೆಲವು ಉಪನ್ಯಾಸಗಳನ್ನು ಸಂಕಲ್ಪಿಸಿತು ಅಂತ ಉಪನ್ಯಾಸವೊಂದು ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರಲ್ಲಿ ನಡೆಯಿತು ಅದು ಮೈಸೂರು ಪಟ್ಟಣದಲ್ಲಿ ದಸರಾ ಅಧಿವೇಶನಕ್ಕಾಗಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು ಆಗ ಆ ಪಟ್ಟಣಕ್ಕೆ ಬಂದಿದ್ದರು ಅದು ಸರಿಯಾದ ಕಾಲವೆಂದು ಒಂದು ಬೆಳಿಗ್ಗೆ ಮೈಸೂರಿನ ಗಾರ್ಡನ್ ಪಾರ್ಕಿನಲ್ಲಿರುವ ಡಿಸ್ಟ್ರಿಕ್ಟ್ ಆಫೀಸ್ ಕಟ್ಟಡದ ಮೇಲೆ ಸಭೆಯನ್ನು ಸೇರಿದ್ದಾಗಿತ್ತು ಆಗ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಸೇರುತ್ತಿದ್ದದು ಅದೇ ಜಾಗದಲ್ಲಿ ಈಗ ಹೇಳಿದ ಸಾಹಿತ್ಯ ಪರಿಷದ್ವಿಷಯಕ ಸಭೆ ಸೇರಿದಾಗ ಬಹುಮಂದಿ ಗಣ್ಯ ವ್ಯಕ್ತಿಗಳು ಅಲ್ಲಿ ಸೇರಿದ್ದರು ಎಂ ವೆಂಕಟಕೃಷ್ಣಯ್ಯನವರು ಅಂಬಳೆ ಅಣ್ಣಯ್ಯ ಪಂಡಿತರು ಮೊದಲಾದ ಖಾಸಗಿ ಮಹಾಜನರು ಬಂದಿದ್ದರು ಸರಕಾರಿ ಉದ್ಯೋಗಸ್ಥರಲ್ಲಿ ಕರ್ಪೂರ ಶ್ರೀನಿವಾಸರಾಯರು ಕೆ ಕೃಷ್ಣಯ್ಯಂಗಾರ್ಯರು ಬಂದಿದ್ದರು ಉಪನ್ಯಾಸ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಅಂದಿನ ಉಪನ್ಯಾಸಕರು ಪ್ರೊಫೆಸರ್ ಬಿಎಂ ಶ್ರೀಕಂಠಯ್ಯನವರು ಬಿಎಂ ಶ್ರೀ ಅವರ ಉಪನ್ಯಾಸ ನಾನು ಆಗಲೇ ಬಿಎಂ ಶ್ರೀಕಂಠಯ್ಯನವರನ್ನು ಮೊದಲ ಸಾರಿ ಕಂಡದ್ದು ಎಂದು ನನ್ನ ಜ್ಞಾಪಕ ಅದಕ್ಕೆ ಹಿಂದೆ ಅವರ ಹೆಸರನ್ನು ಕೇಳಿದ್ದೆ ಅವರು ಒಳ್ಳೆಯ ಸಾಹಿತ್ಯ ವಿದ್ವಾಂಸರೆಂದು ಪಾಠ ಪ್ರವಚನಧ್ಯಕ್ಷರೆಂದು ಹೆಸರಾಗಿದ್ದರು ಆ ದಿನ ಭಾಷಣ ಇಂಗ್ಲಿಷ್ನಲ್ಲಿ ಭಾಷಣದ ಬಹುಭಾಗವನ್ನು ಅವರು ಬರೆದು ತಂದಿದ್ದ ಪ್ರಬಂಧದಿಂದ ಓದಿದರು ಅದರ ಶೈಲಿಯು ರಚನೆಯು ಸಭಿಕರಿಗೆ ಮೆಚ್ಚುಗೆಯಾಯಿತು ಅದರಲ್ಲಿ ಅವರು ಪ್ರತಿಪಾದಿಸಿದ್ದನ್ನು ಹೀಗೆ ಸಂಗ್ರಹ ಮಾಡಿ ಹೇಳಬಹುದು ಕನ್ನಡಕ್ಕೆ ಹೊಸ ಸಾಹಿತ್ಯ ಬೇಕಾಗಿದೆ ಪ್ರಾಚೀನ ಸಾಹಿತ್ಯ ದೊಡ್ಡದಾಗಿದೆ ಅದರ ವ್ಯಾಸಂಗಕ್ಕೆ ಇನ್ನೂ ಪ್ರೋತ್ಸಾಹ ದೊರೆಯಬೇಕು ಭಾಷೆಯ ಹಳೆಯ ಶಬ್ದರಾಶಿಯನ್ನು ಪ್ರಯೋಗಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಹೊಸ ಬರವಣಿಗೆಗೆ ಅತ್ಯಂತ ಅವಶ್ಯವಾದ ಸಿದ್ಧತೆ ಅಷ್ಟೇ ಸಾಲದು ಹೊಸ ಬರವಣಿಗೆ ಬರೆಯುವವನು ಸಂಸ್ಕೃತದ ಪರಿಚಯವನ್ನು ಸಂಪಾದಿಸಿಕೊಳ್ಳಬೇಕು ಸಂಸ್ಕೃತದ ಸಹಾಯವಿಲ್ಲದೆ ಹೊಸ ಸಾಹಿತ್ಯಕ್ಕೆ ಬೇಕಾದ ಶಬ್ದ ಒದಗಲಾರದು ಆದರೆ ಹೊಸ ಕನ್ನಡ ಬರವಣಿಗೆಯಲ್ಲಿ ಸಂಸ್ಕೃತ ಪದಗಳ ಬಳಕೆ ಮಿತವಾಗಿರಬೇಕು ನಮ್ಮ ಹಳೆಗನ್ನಡ ಕಾವ್ಯಗಳಲ್ಲಿರುವಷ್ಟು ಅತಿಯಾಗಿರಬಾರದು ಸಂಸ್ಕೃತ ಹೇಗೆ ಅವಶ್ಯಕವೋ ಇಂಗ್ಲಿಷ್ ಸಾಹಿತ್ಯವು ಹಾಗೆ ಅವಶ್ಯಕ ನಾವು ಹೊಸ ಹೊಸ ಭಾವನಾ ಭಾವನಾ ಧೋರಣೆಗಳನ್ನು ಹೊಸ ಹೊಸ ವಿಚಾರಧಾರೆಗಳನ್ನು ಇಂಗ್ಲಿಷ್ನಿಂದ ಸಂಗ್ರಹಿಸಿಕೊಳ್ಳಬೇಕು ನಮ್ಮ ಹೊಸ ಕನ್ನಡ ಸಾಹಿತ್ಯವು ಪ್ರಪಂಚದ ನಾನಾ ಸಾಹಿತ್ಯ ಕಲ್ಪನೆಗಳನ್ನು ಭಾವನೆಗಳನ್ನು ಸಮಾಲೋಚನೆಗಳನ್ನು ಸ್ವಾಧೀನಪಡಿಸಿಕೊಂಡು ಸಾರ್ವಲೌಕಿಕವಾಗಬೇಕು ಹೊಸ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಹಳೆಯ ಸಾಹಿತ್ಯದ ರಸಪುಷ್ಟಿ ಓಜಸ್ಸು ಮನೋರಂಜಕತೆ ಭಾಷಾ ಶುದ್ಧಿ ಇವುಗಳ ಜೊತೆಗೆ ಹೊಸ ಹೊಸ ಚಂದ ಪ್ರಯೋಗಗಳು ಹೊಸ ಹೊಸ ಪದ ಹೊಸ ಹೊಸ ಕಥಾ ಪ್ರಪಂಚ ನಿರ್ಮಿತಿಗಳು ಸೇರಿ ನಮ್ಮ ಸಾಹಿತ್ಯವು ಜನಜೀವನಕ್ಕೆ ಒಂದು ಹೊಸ ಪ್ರಚೋದಕ ಶಕ್ತಿಯಾಗಬೇಕು ಇದು ನನಗೆ ವಿರುವ ಮಟ್ಟಿಗೆ ಶ್ರೀಕಂಠಯ್ಯನವರ ಭಾಷಣದ ಸಾರಾಂಶ ತಕರಾರು ಅವರ ಉಪನ್ಯಾಸ ಮುಗಿದ ಬಳಿಕ ಸಭಿಕರಲ್ಲೊಬ್ಬರಾದ ಕೆ ಕೃಷ್ಣಂಗಾರ್ಯರು ಟೀಕೆ ಮಾಡಲು ಎದ್ದು ನಿಂತರು ಕೃಷ್ಣೈಂಗಾರ್ಯರು ಇಂಜಿನಿಯರ್ ಆಗಿದ್ದು ಆ ಇಲಾಖೆಯ ಅಗ್ರ ಪದವಿಗೇರಿದವರು ಪರಮ ಪ್ರಾಮಾಣಿಕರು ಅಷ್ಟೇ ಅಲ್ಲದೆ ಅವರಿಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಸಾಮಾನ್ಯವಾದ ಪಾಂಡಿತ್ಯವಿತ್ತು ಅವರು ಗಿಬ್ಬನ್ ಚರಿತ್ರಕಾರನ ಮಹಾಗ್ರಂಥದಿಂದ ನೂರಾರು ಪುಟಗಳನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲೆಂದರಲ್ಲಿ ಹೇಳಲಾಗುವಷ್ಟು ಮುಖಸ್ಥ ಮಾಡಿಕೊಂಡಿದ್ದರು ಅವರಿಗಿದ್ದ ಧಾರಣಾ ಶಕ್ತಿ ಅಷ್ಟು ಪ್ರಬಲವಾದದ್ದು ಅವರು ಮಿಲ್ಟನ್ ಕವಿಯ ಎಷ್ಟೋ ಕಾವ್ಯಗಳನ್ನು ಕೇಳಿದ ಕಡೆ ಹೇಳುತ್ತಿದ್ದರು ಇದರ ಜೊತೆಗೆ ಅವರ ಸಂಸ್ಕೃತ ಪಾಂಡಿತ್ಯ ಪ್ರಾಚೀನ ಮಾರ್ಗದ್ದು ಅವರು ವಿದ್ವತ್ ಕುಲದಲ್ಲಿ ಹುಟ್ಟಿದವರು ಅವರ ಅಣ್ಣಂದಿರು ವಿದ್ವಾನ್ ಕಂದಾಡೆ ಶ್ರೀನಿವಾಸಾಚಾರ್ಯರು ವಿಸ್ತಾರವಾದ ಸಂಸ್ಕೃತ ಕಾವ್ಯ ಪರಿಚಯವನ್ನು ಪಡೆದಿದ್ದಲ್ಲದೆ ಸಂಸ್ಕೃತ ವ್ಯಾಕರಣವನ್ನು ಸಂಪ್ರದಾಯ ಕ್ರಮದಲ್ಲಿ ಕಲಿತಿದ್ದರು ಅವರಿಗೆ ಬಿಎಂ ಶ್ರೀಕಂಠಯ್ಯನವರು ಸಂಸ್ಕೃತವನ್ನು ಕುರಿತು ಆಡಿದ ಮಾತು ಸರಿದೋರಲಿಲ್ಲ ಶ್ರೀಕಂಠಯ್ಯನವರು ಕನ್ನಡದ ಪೂರ್ವಕಾವ್ಯಗಳಲ್ಲಿ ಸಂಸ್ಕೃತ ಅತಿಯಾಯಿತೆಂದು ಹೇಳಿದರಲ್ಲ ಸಂಸ್ಕೃತ ಅತಿಯಾಗುವುದು ಎಂದರೇನು ಒಳ್ಳೆಯದು ಅತಿಯಾಗುವುದುಂಟೆ ಭಗವಂತನು ಭಗವತ್ ಕೃಪೆಯು ಎಂದಿಗಾದರೂ ಯಾರಿಗಾದರೂ ಅತಿಯೆನಿಸಿತೆ ಇದು ಕೃಷ್ಣಂಗಾರ್ಯರ ಮನೋಗತ ಮನೋಗತ ಅವರದು ಕೊಂಚ ಉದ್ವೇಗದ ಸ್ವಭಾವ ಯಾವ ಮಾತನ್ನಾಡಿದರೂ ತೀವ್ರವಾಗಿ ಆಡುವುದು ಅವರ ಅಭ್ಯಾಸ ಮುಖ ಕೆಂಪೇ ಇರುತ್ತಿತ್ತು ಈ ಉದ್ವೇಗದಲ್ಲಿ ಅವರು ಶ್ರೀಕಂಠಯ್ಯನವರು ಸಂಸ್ಕೃತವನ್ನು ನಿಂದಿಸಿದರೆಂದು ಅದು ಅಪನಿಂದೆ ಎಂದು ಅನ್ಯಾಯವೆಂದು ಅನುಚಿತವೆಂದು ಕಟುವಾಗಿ ಟೀಕಿಸಿದರು ಬಳಿಕ ಎರಡು ಮಾತು ಹೇಳಿದೆ ಕೃಷ್ಣಂಗಾರ್ಯರು ನನಗೆ ಎಲ್ಲ ದೃಷ್ಟಿಗಳಿಂದಲೂ ಪೂಜ್ಯರು ಅವರು ಬಿ ಎಂ ತಾತ್ಪರ್ಯವನ್ನು ಗ್ರಹಿಸದೆ ಶ್ರೀಕಂಠಯ್ಯನವರ ಒಂದಾನೊಂದು ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿ ಆಗ್ರಹ ಪಟ್ಟಿರುವಂತೆ ನನಗೆ ತೋರುತ್ತದೆ ಶ್ರೀಕಂಠಯ್ಯನವರು ಸಂಸ್ಕೃತ ದ್ವೇಷಿಯಲ್ಲ ಕೃಷ್ಣ ಇಂಗಾರ್ಯರಂತೆಯೇ ಅವರು ಸಂಸ್ಕೃತದ ಅಭಿಮಾನಿಗಳು ಆದರೆ ಬಡ ಕನ್ನಡ ಬೆಳೆಯಬೇಕಾದರೆ ಕೂಡಿದ ಮಟ್ಟಿಗೆ ತನ್ನ ಸ್ವಂತ ಸಾಮಗ್ರಿಯನ್ನು ಬಳಸಿಕೊಳ್ಳಬೇಕು ರಾಜರ ಮನೆಯ ಊಟದಿಂದ ಸುಖ ತನ್ನ ಸ್ವಂತ ಅಡಿಗೆ ಮನೆಯನ್ನು ಮರೆಯಬಾರದು ತನ್ನ ಸ್ವಂತ ಉಗ್ರಾಣ ಎಷ್ಟಿದೆಯೋ ಅದನ್ನು ಬಳಸಿಕೊಂಡು ತನ್ನಲ್ಲಿಲ್ಲದಕ್ಕೆ ಸಂಸ್ಕೃತವನ್ನಾಶ್ರಯಿಸಬೇಕು ಇದಿಷ್ಟು ಶ್ರೀಕಂಠಯ್ಯನವರ ಮತವೆಂದು ನನಗನ್ನಿಸುತ್ತದೆ ಆ ಮತ ಸಾಧುವೆಂದು ನನಗೆ ತೋರುತ್ತದೆ ಇಷ್ಟು ನಾನು ಹೇಳಿದ ಬಳಿಕ ಕೃಷ್ಣಂಗಾರಿಯರ ಮುಖದ ಮೇಲೆ ಕೊಂಚ ನಗೆ ತೋರಿತು ಅವರು ಏನಯ್ಯಾ ಕಾಜಿ ನ್ಯಾಯ ಮಾಡುವುದಕ್ಕೆ ಬಂದೆಯಾ ಎಂದರು ನಾನಿದ್ದ ಕಡೆಗೆ ಬಂದು ಕೈ ಕುಲುಕಿ ಬ್ಲೆಸ್ಡ್ ಆರ್ ದ ಪೀಸ್ ಮೇಕರ್ಸ್ ಎಂದರು ಅದೇ ಅವರಿಗೂ ನನಗೂ ಸ್ನೇಹವಾಗಲು ಪ್ರಾರಂಭ ಆಮೇಲೆ ಒಂದೆರಡು ವರ್ಷ ಕಾಲ ಅವರು ನಾನು ಎಲ್ಲಿಯಾದರೂ ಭೇಟಿಯಾದಾಗ ಅವರು ಏನು ಕಾಜಿ ಸಾಹೇಬರೇ ಎಂದು ನನ್ನನ್ನು ಮಾತನಾಡಿಸುತ್ತಿದ್ದರು ಆಗಿನ ಜನರೆಲ್ಲ ಮನಸ್ಸಿನಲ್ಲಿ ಕಲ್ಮಶವಿಲ್ಲದವರು ಸ್ವಾಭಾವಿಕವಾಗಿ ಬಂದಾಗ ನಗುವರು ಮುನಿಸು ಬಂದಾಗ ಮುನಿದುಕೊಳ್ಳುವರು ಅವರನ್ನು ಇತರರು ಹಾಸ್ಯ ಮಾಡಿದರೆ ಹಾಸ್ಯ ಮಾಡಿಸಿಕೊಂಡು ಅವರು ನಗುವಿನಲ್ಲಿ ಸೇರಿಕೊಳ್ಳುವರು ಪರಿಷತ್ತಿನ ಸ್ಥಾಪನೆ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯಾದದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಎದುರು ಎದುರುಗಳಿರುವ ಈಗಿನ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕಚ್ಚಡದ ನಡುವಣ ಸಭಾ ಮಂದಿರದಲ್ಲಿ ಪರಿಷತ್ತಿನ ಸಮಾರಂಭಕ್ಕಾಗಿ ಕನ್ನಡ ದೇಶದ ನಾನಾ ಭಾಗಗಳಿಂದ ಗಣ್ಯ ಬಂದಿದ್ದರು ದರವಾಡದಿಂದ ರಾಮಚಂದ್ರ ಹಣಮಂತ ದೇಶಪಾಂಡೆ ಮುದವೀಡು ಕೃಷ್ಣರಾಯರು ಆಲೂರು ವೆಂಕಟರಾಯರು ಕರ್ನಾಟಕ ಪ್ರಿಂಟಿಂಗ್ ಜಟ್ಟಾರ್ ಜಟ್ಟಾರ್ರವರು ಬಂದಿದ್ದರು ಬಳ್ಳಾರಿಯಿಂದ ವಕೀಲ ತಿಮ್ಮಕೃಷ್ಣರಾಯರು ಹೊಸಪೇಟೆಯ ರಾವ್ ಬಹದ್ದೂರ್ ಸಿಹನುಮಂತಗೌಡರು ಮದರಾಸಿನಿಂದ ಬೆನಗಲ್ ರಾಮರಾಯರು ಮಂಗಳೂರಿನಿಂದ ಮುಳಿಯ ತಿಮ್ಮಪ್ಪನವರು ಮೈಸೂರಿನಿಂದ ಪುಂಗನೂರು ರಾಘವೇಂದ್ರಾಚಾರ್ಯರು ಮೊದಲಾದ ವಿದ್ವಾಂಸರು ದಯಮಾಡಿಸಿದ್ದರು ಬೆಂಗಳೂರು ಹೊರಗಿನಿಂದ ಬಂದಿದ್ದವರು ನೂರೈವತ್ತು ಇನ್ನೂರು ಮಂದಿ ಬೆಂಗಳೂರಿನ ಸ್ಥಳೀಕರು ಮುನ್ನೂರು ನಾಲ್ಕು ಮಂದಿ ಒಟ್ಟಿನಲ್ಲಿ ಅದು ದೊಡ್ಡ ಸಭೆ ಬಿಎಂ ಶ್ರೀಕಂಠಯ್ಯನವರು ಅದರಲ್ಲಿದ್ದ ಹಾಗೆ ನನಗೆ ಜ್ಞಾಪಕವಿಲ್ಲ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರು ಸಭೆಯಲ್ಲಿ ಎಲ್ಲಿಯೋ ಇದ್ದರಂತೆ ಅವರಿಗೆ ಅವರಿಗೂ ನನಗೂ ಆಗ ಪರಿಚಯವಾಗಿರಲಿಲ್ಲ ಅವರಿಬ್ಬರು ಆಗ್ಗೆ ಇನ್ನು ಅಪ್ರಸಿದ್ಧರು ಸಭೆ ಪ್ರಾರಂಭವಾದದ್ದು ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಎಂದು ನನ್ನ ಜ್ಞಾಪಕ ಎಚ್ ವಿ ನಂಜುಂಡಯ್ಯನವರು ಅಧ್ಯಕ್ಷರಾಗಿ ಪ್ರಾರಂಭೋಪನ್ಯಾಸ ಮಾಡಿದರು ಆದರೆ ಇಂಗ್ಲಿಶಿನಲ್ಲಿ ಇಂಗ್ಲಿಷ್ನಲ್ಲಿ ವೇದಿಕೆಯ ಎದುರುಗಡೆ ಮೊದಲನೆಯ ಸಾಲಿನ ನಾಲ್ಕೈದು ಪೀಠಗಳ ಪೈಕಿ ಒಂದರಲ್ಲಿ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಕುಳಿತಿದ್ದರು ನಾನು ಅವರ ಪಕ್ಕದಲ್ಲಿದ್ದೆ ನಂಜುಂಡಯ್ಯನವರು ಇಂಗ್ಲಿಶಿನಲ್ಲಿ ತಮ್ಮ ಮೊದಲ ಮಾತುಗಳನ್ನು ನುಡಿಯುತ್ತಿದ್ದಂತೆಯೇ ವೆಂಕಟನಾರಪ್ಪ ನಾರಾಯಣಪ್ಪನವರು ಮೆಲ್ಲನೆಯ ಧ್ವನಿಯಲ್ಲಿ ನಾನ್ಸೆನ್ಸ್ ಇದು ಶುದ್ಧ ನಾನ್ಸೆನ್ಸ್ ಅಷ್ಟೇ ಎಂದರು ನಂಜುಂಡಯ್ಯನವರಿಗೆ ಅದು ಕೇಳಿಸಿರಬೇಕು ಅವರ ಎಡಮೀಸೆ ಹಾರಿತು ಅವರನ್ನು ಬಲ್ಲವರಿಗೆ ಅದು ನಗುವಿನ ಲಾಂಛನವೆಂಬುದು ಗೊತ್ತಿತ್ತು ನಂಜುಂಡಯ್ಯನವರು ವೆಂಕಟನಾರಾಯಣಪ್ಪನವರ ಕಿಟಿಕೆಯನ್ನು ಕೇಳಿಲ್ಲಲಿಲ್ಲವೋ ಏನೋ ಎಂಬಂತೆ ಉಪನ್ಯಾಸ ಮುಗಿಸಿ ಸಭೆ ಪುನಃ ಅದೇ ಜಾಗದಲ್ಲಿ ಆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸೇರತಕ್ಕದ್ದೆಂದು ತೀರ್ಮಾನ ಹೇಳಿ ವೇದಿಕೆಯಿಂದ ಇಳಿದು ಬಂದು ವೆಂಕಟನಾರಾಯಣಪ್ಪನವರ ಹತ್ತಿರ ನಿಂತು ಅದಕ್ಕೇನು ಕನ್ನಡದಲ್ಲಿ ಮಾತಿಲ್ಲವೋ ಎಂದು ಕೇಳಿದರು ವೆಂಕಟನಾರಾಯಣಪ್ಪನವರು ನಕ್ಕರು ನನ್ನ ಕಡೆ ತಿರುಗಿ ಏನಪ್ಪ ನಾನ್ ಸೆನ್ಸ್ ಕನ್ನಡದಲ್ಲಿ ಎಂದು ಕೇಳಿದರು ನಾನು ನಾನ್ ಎಂದೆ ಆ ಕ್ಷಣ ನನಗೆ ಬೇರೆ ಏನು ಹೊಳೆಯಲಿಲ್ಲ ಆಮೇಲೆ ನಂಜುಂಡಯ್ಯನವರು ಒಂದು ಸಣ್ಣ ವಿವರಣೆ ಕೊಟ್ಟರು ನಾವು ಈಗ ಮಾಡುತ್ತಿರುವ ಪ್ರಯತ್ನ ಕನ್ನಡ ತಿಳಿಯದ ಜನರಿಗೂ ತಿಳಿಯಬೇಕಾದದ್ದು ನಮ್ಮ ಪರಿಶ ಹಣ ಕೊಡಬೇಕಾದ ಸರಕಾರಕ್ಕೂ ತಿಳಿಯಬೇಕು ಸರಕಾರದ ಮೇಲೆ ಉಸ್ತುವಾರಿ ನಡೆಸುವ ಬ್ರಿಟಿಷ್ ರೆಸಿಡೆಂಟರಿಗೂ ತಿಳಿಯಬೇಕು ಅವರಿಗೆಲ್ಲ ತಿಳಿದರೆ ನಮಗೇನು ನಷ್ಟವಾಗುವುದು ಕೊಂಚ ಪ್ರಯೋಜನವಿದ್ದರೂ ಇರಬಹುದು ಅಲ್ಲವೇ ಅದೇ ಮಧ್ಯಾಹ್ನ ಪರ ಸುಮಾರು ಎರಡೂವರೆ ಗಂಟೆಯಿಂದ ಆರು ಗಂಟೆಯವರೆಗೂ ಉಪನ್ಯಾಸಗಳು ಕನ್ನಡ ಹಿರಿಮೆ ಕನ್ನಡ ಹಿರಿಮೆ ನಮ್ಮ ಪೂರ್ವ ನಮ್ಮ ಜನಕ್ಕೆ ಬೇಕಾಗಿರುವಂತ ಸಾಹಿತ್ಯ ಪರಿಷತ್ತಿನ ಪರಿಷತ್ತಿನಿಂದ ದೇಶಕ್ಕೆ ಆಗಬಹುದಾದ ಪ್ರಯೋಜನಗಳು ಈ ನಾನಾ ವಿಷಯಗಳನ್ನು ಕುರಿತು ವಿದ್ವಾಂಸರುಗಳು ತೀವ್ರವಾದ ಅಹಮಹಾಮಿಕೆಯಿಂದ ಭಾಷಣ ಮಾಡಿದರು ಅವುಗಳಲ್ಲಿದ್ದ ಶಬ್ದಾಡಂಬರಗಳಿಂದಲೂ ಚರ್ವಿ ಚರ್ವಿತ ಚರ್ವಣದಿಂದಲೂ ಕೆಲ ತಲೆಚಿಟ್ಟು ಹಿಡಿದು ಹೋಯಿತು ಎರಡನೆಯ ದಿನ ಮತ್ತೆ ಉಪನ್ಯಾಸಗಳು ಉದಿಷ್ಟವಾದ ಸಂಸ್ಥೆಗೆ ಹೆಸರೇ ನೀಡಬೇಕು ಇದು ವಿಷಯ ಮೊದಲು ಕರ್ನಾಟಕವೇ ಕರ್ನಾಟಕವೇ ಕನ್ನಡವೇ ಅಥವಾ ಕರಿನಾಡೇ ಮೂರನೆಯದಾಗಿ ಕರ್ನಾಟವೇ ಕರ್ನಾಟಕವೇ ಅಥವಾ ಕರ್ನಾಟಕಿ ಎಂದೆ ನಾಲ್ಕನೆಯದಾಗಿ ಪರಿಷತ್ತೇ ಸಂಸತ್ತೇ ಅಥವಾ ಪರಿಷದವೇ ಅಥವಾ ಸಂಸದವೇ ಅಥವಾ ಸಭಾ ಎನ್ನತಕ್ಕದ್ದೆ ಸಭೆ ಎಂದೇ ಸಮಿತಿಯೆನ್ನತಕ್ಕದ್ದೆ ಹೀಗೆ ಪುಂಕಾನುಪುಂಕವಾಗಿ ಬೆಳೆಯಿತ್ತು ಹನ್ನೊಂದೂವರೆ ಗಂಟೆಯವರೆಗೆ ಪುನಃ ಅಪರಾಹ್ನದಲ್ಲಿ ಸಭೆ ಸೇರಿದಾಗ ಅಧ್ಯಕ್ಷ ನಂಜುಂಡಯ್ಯನವರು ಹೀಗೆ ಹೇಳಿದರು ಈಗ ಎರಡು ದಿನವೆಲ್ಲ ಹೆಸರು ಚರ್ಚಿಸುವುದಕ್ಕಾಗಿ ಕಳೆದವಲ್ಲ ಈಗೆಲಾದರೂ ಕೆಲಸಕ್ಕೆ ಉಪಕ್ರಮ ಮಾಡೋಣ ನಿಮ್ಮಲ್ಲಿ ರಘುನಾಥರಾಯರೋ ರಾಘವೇಂದ್ರಾಚಾರ್ಯರೋ ಇನ್ನು ಯಾರಾದರೂ ಒಂದು ಹೆಸರನ್ನು ಸೂಚಿಸೋಣವಾಗಲಿ ಅದನ್ನು ಸಭೆಯ ಓಟಿಗೆ ಹಾಕುತ್ತೇನೆ ಭಾಷಣಗಳು ಸಾಕು ಆ ಸೂಚನೆ ಅಂಗೀಕಾರವಾಗದೆ ಹೋದರೆ ಆಮೇಲೆ ಇನ್ನೊಂದು ಸೂಚನೆ ಅನಂತರ ಮತ್ತೊಂದು ಈ ಕ್ರಮವನ್ನ ಅನುಸರಿಸೋಣ ಸಭೆಯಲ್ಲಿ ಯಾರೋ ಒಬ್ಬರು ಇನ್ನೂ ಮಾತನಾಡುವವರಿದ್ದಾರೆ ಸ್ವಾಮಿ ಎಂದರು ನಂಜುಂಡಯ್ಯನವರು ಹೌದು ಹೌದು ನಾವೆಲ್ಲ ಅದೇ ಊರು ತುಂಬಾ ಮಾತನಾಡುವವರೇ ಆದರೆ ಕೆಲಸವು ನಡೆಯಬೇಕಲ್ಲ ಎಂದರು ಕೆಲಸಕ್ಕೆ ಉಪಕ್ರಮ ಮಾಡಿಸಿದರು ನಿಯಮಾವಳಿ ಅಂದಿನ ಬೆಳಿಗ್ಗೆ ಸಂಸ್ಥೆಯ ನಿಯಮಾವಳಿಯನ್ನು ತಯಾರು ಮಾಡುವುದಕ್ಕಾಗಿ ನೇಮಕವಾಗಿದ್ದ ಉಪ ತನ್ನ ನಿಯಮಗಳ ಕರಡು ಪ್ರತಿಯನ್ನು ಒಪ್ಪಿಸಿತು ಆ ಉಪ ಕರ್ಪೂರ ಶ್ರೀನಿವಾಸರಾಯರು ಡಾ ಪಿಎಸ್ ಅಚ್ಯುತರಾಯರು ಎಂಎಸ್ ಪುಟ್ಟಣ್ಣನವರು ಬಾಪು ಸುಬ್ಬರಾಯರು ಆರ್ ರಘುನಾಥರಾಯರು ಟಿ ಲಕ್ಷ್ಮೀನರಸಿಂಹರಾಯರು ನಾನು ಅದರಲ್ಲಿದ್ದೆ ಮೂರನೆಯ ದಿನ ಕರಡು ನಿಯಮಾವಳಿಯು ಸಭೆಯ ಪರ್ಯಾಲೋಚನೆಗೆ ಬಂದಿತು ಅದರ ಮೇಲೂ ಪಂಡಿತ ಭಾಷಣಗಳು ದಾತೃಗಳು ಪ್ರದಾತೃಗಳು ಮಹಾಪ್ರದಾತೃಗಳ ಆಶ್ರಯದಾತರು ಆಶ್ರಯಕರ್ತರು ಪೋಷಕರು ಪರಿಪೋಷಕರು ಇಂಥ ಮಾತುಗಳೆಲ್ಲ ಪಂಡಿತ ವರ್ಗದಿಂದ ಬಂದವು ದೃ ಇರಬೇಕೆ ದಾತ ಇರಬೇಕೆ ಇದನ್ನು ಕುರಿತು ಚರ್ಚೆ ಒಬ್ಬರು ಶಬ್ದ ಮಣಿದರ್ಪಣವನ್ನು ಹೇಳಿದರೆ ಇನ್ನೊಬ್ಬರು ಶಬ್ದಾನುಶಾಸನವನ್ನು ಒಬ್ಬರು ಕಾವ್ಯ ಪ್ರಯೋಗ ಹೇಳಿದರೆ ಇನ್ನೊಬ್ಬರು ಶಾಸನ ಪ್ರಯೋಗವನ್ನ ಹೀಗೆ ಬೆಳೆಯಿತು ವಿಚಾರ ಸರಣಿ ನಂಜುಂಡಯ್ಯನವರು ಬಹುಮಟ್ಟಿಗೆ ನಗುತ್ತಾ ಒಂದೊಂದು ಸಾರಿ ಕಟು ಟೀಕೆ ಮಾಡುತ್ತಾ ಹಾಗೂ ಈ ಕೆಲಸವನ್ನು ಮೂರನೆಯ ದಿನ ಸಂಜೆ ನಾಲ್ಕು ಗಂಟೆಗೆ ಮುಗಿಸಿದರು ಪರಿಷತ್ತಿನ ಸ್ಥಾಪನಾ ಕಾರ್ಯದಲ್ಲಿ ಮೊದಲಿನಿಂದ ಕಡೆಯವರೆಗೂ ಶ್ರಮಿಸಿದವರು ಸೆಕ್ರೆಟರಿ ಬಿಕೃಷ್ಣಪ್ಪ ಎಂಎ ಅವರು ಅವರ ಪಾಂಡಿತ್ಯ ಎಷ್ಟು ದೊಡ್ಡದೋ ಅವರ ತಾಳ್ಮೆಯು ಕಾರ್ಯದಕ್ಷತೆಯು ಅಷ್ಟು ಪ್ರಶಂಸನೀಯವಾದ ವಾದವು ಆ ಮಹನೀಯರು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲನೆಯ ಕನ್ನಡ ಪ್ರೊಫೆಸರ್ ಆಗಿದ್ದರು ಸಂತೋಷಕೂಟ ಅಂದು ಸಂಜೆ ಬಂದಿದ್ದ ಮಹನೀಯರ ಸಂತೋಷಕ್ಕಾಗಿ ಒಂದು ಸಂತೋಷ ಸಂತೋಷಕೂಟವನ್ನೇರ್ಪಡಿಸಿತ್ತು ಅದು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿ ಮಂದಿರದ ಆವರಣದಲ್ಲಿ ಸದಸ್ಯರಲ್ಲಿ ಬಹುಮಂದಿ ಅಲ್ಲಿಯೇ ಬಿಡಾರ ಮಾಡಿಕೊಂಡಿದ್ದರು ಈ ಸಂತೋಷಕೂಟವನ್ನು ಏರ್ಪಡಿಸುವ ಯೋಚ ಮಾಡಿ ನಾನು ನನ್ನ ಮಾನ್ಯ ಮಿತ್ರರಾದ ಸರಕಾರದ ಸೆಕ್ರೆಟರಿ ಡಿ ನರಸಿಂಗರಾಯರ ಸಹಾಯವನ್ನು ಬೇಡಿದೆ ಎರಡು ಡೇರಾಗಳು ಐವತ್ತು ಮೇಜುಗಳು ಇನ್ನೂರು ಕುರ್ಚಿಗಳು ನಾಲ್ಕು ಜಮಖಾನೆಗಳು ಇವಿಷ್ಟನ್ನು ಸರಕಾರದ ಉಗ್ರಾಣದಿಂದ ಸಾಲ ಕೊಡಿಸುವುದಾದರೆ ಅದಕ್ಕೆ ತಗಲುವ ಬಾಡಿಗೆಯನ್ನು ನಾನು ಕೊಡುವುದಾಗಿ ಹೇಳಿದೆ ಅವರು ನಿನಗೆ ಯಾಕೆಯ ಶ್ರಮ ಅಲ್ಲಿ ಹಾಸ್ಟೆಲ್ ವಾರ್ಡನ್ ಬಿ ವೆಂಕಟೇಶಾಚಾರ್ಯರಿದ್ದಾರಲ್ಲ ಅವರು ಈ ಸಹಾಯವನ್ನೆಲ್ಲ ನಿನಗೆ ಸುಲಭವಾಗಿ ಎಂದರು ನನಗೆ ವೆಂಕಟೇಶಾಚಾರ್ಯರ ಪರಿಚಯ ಇಲ್ಲವಲ್ಲ ಅದೇನು ಕಷ್ಟ ಎಂದು ನರಸಿಂಗರಾಯರು ನನ್ನೊಡನೆ ವೆಂಕಟೇಶಾಚಾರ್ಯರನ್ನು ನೋಡಲು ಬಂದರು ಪೂಜ್ಯರಾದ ವೆಂಕಟೇಶಾಚಾರ್ಯರಿಗೂ ನನಗೂ ಮೊದಲು ಭೇಟಿಯಾದದ್ದು ಹೀಗೆ ಅವರು ಉತ್ಸಾಹದಿಂದ ಸಹಕರಿಸಿ ಎಲ್ಲ ವಿಧಗಳಲ್ಲಿಯೂ ಸಹಾಯ ಕೊಟ್ಟರು ಆ ಕೂಟದಲ್ಲಿ ಪಿಟಿಲು ವಿದ್ವಾನ್ ಪುಟ್ಟಪ್ಪನವರ ಬಾಯಿ ಹಾಡಿಕೆ ನಡೆಯಿತು ಬಹಳ ಸೊದಗಸಾಗಿತ್ತೆಂದು ಕೇಳಿದವರೆಲ್ಲಾ ಹೇಳಿದರು ಗಂಧ ಪುಷ್ಪ ವಿನಿಯೋಗವಾದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಡುವ ಸಮಯದಲ್ಲಿ ನಂಜುಂಡಯ್ಯನವರು ನನ್ನನ್ನು ಬೇರೆಯಾಗಿ ಕರೆದು ಕೇಳಿದರು ಎಷ್ಟು ಖರ್ಚು ಮಾಡಿದೆ ಸಾಲ ಹೆಚ್ಚು ಮಾಡಿದ್ದರೆ ಹೇಳು ಆಗ ಎಂ ಶಾಮರಾಯರು ಇದ್ದರು ಅವರೆಂದರು ಮಾಡಲೇಳಿ ಹುಡುಗನ ಹುಚ್ಚು ಗುರು ಶಿಷ್ಯ ಪರಂಪರೆ ಪರಿಷತ್ತನ್ನು ಮೊದಮೊದಲು ಕಟ್ಟಿ ಬೆಳೆಸಿದವರಲ್ಲಿ ಮುಖ್ಯಮುಖ್ಯರಾದವರು ಒಂದು ಗುರು ಶಿಷ್ಯ ಪರಂಪರೆಯಾಗಿ ಬಂದವರು ನಂಗಪುರಂ ವೆಂಕಟೇಶಯ್ಯಂಗಾರ್ಯರ ಶಿಷ್ಯರು ವೆಂಕಟನಾರಾಯಣಪ್ಪನವರು ವೆಂಕಟನಾರಾಯಣಪ್ಪನವರ ಶಿಷ್ಯರು ಬಿಎಂ ಶ್ರೀಕಂಠಯ್ಯ ಮಾಸ್ತಿ ವೆಂಕಟೇಶಯ್ಯಂಗಾರ ಎಂಆರ್ ಶ್ರೀನಿವಾಸಮೂರ್ತಿಯವರು ಶ್ರೀಕಂಠಯ್ಯನವರ ಶಿಷ್ಯರು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿಯವರು ಹೀಗೆ ಅನ್ಯೋನ್ಯ ಅಭಿಮಾನವಿದ್ದದ್ದು ಪರಿಷತ್ತಿಗೆ ಅನುಕೂಲವಾಯಿತು ಅವರುಗಳಲ್ಲಿ ಅಭಿಪ್ರಾಯ ಭೇದಗಳು ಎಷ್ಟೋ ಇದ್ದವು ಆದರೆ ಅವುಗಳನ್ನು ತಿಳಿಸುವ ಮಾತಿನಲ್ಲಿ ನವರು ನಾಜೋಕ್ಕು ಸ್ನೇಹ ಧ್ವನಿಯೂ ಇದ್ದದ್ದರಿಂದ ಸಂಘದಲ್ಲಿ ಕೊಂಚ ಮಾತ್ರವೂ ಬಿರುಕು ತೋರಲಿಲ್ಲ ಚರ್ಚೆಯ ಕಾಲದ ಹೊರತು ಮಿಕ್ಕೆಲ್ಲ ಕಾಲಗಳಲ್ಲಿಯೂ ಅವರು ಏಕೈಕ ಮನಸ್ಕರಾಗಿರುತ್ತಿದ್ದರು ಎಲ್ಲರೂ ಒಟ್ಟಿಗೆ ಕೂಡಬೇಕು ಹರಟಬೇಕು ತಿಂಡಿಯನ್ನು ಹಂಚಿಕೊಂಡು ತಿನ್ನಬೇಕು ಒಬ್ಬರನ್ನೊಬ್ಬರು ಗೇಲಿ ಮಾಡಿ ನಗಬೇಕು ವಂದೇ ಕೈ ಕೆಲಸ ಮಾಡುತ್ತಿದೆಯೋ ಎನಿಸುವಂತೆ ಒಟ್ಟು ಗುಡಿ ಸಹಕರಿಸಬೇಕು ಇದು ಅನುಕೂಲ ಭಾಗ ಪ್ರತಿಕೂಲ ಭಾಗವೂ ಉಂಟು ಮೈಸೂರು ಜನ ಗುಂಪುಗಾರರು ದುರಭಿಮಾನಿಗಳು ಪಾಳೆಯ ಕಟ್ಟುವವರು ಎಂದು ಕೆಲವರು ಆಡಿಕೊಂಡರು ಹತ್ತು ಜನ ಸೇರಿ ಕೆಲಸ ಮಾಡುವ ಕಡೆ ಅಸೂಹೆಯ ಮಾತುಗಳು ಅಸಹನೆಯ ಮಾತುಗಳು ಒಂದೊಂದು ಸಾರಿ ಕೇಳಿಬರುತ್ತವೆ ಆದರೆ ಮುಖ್ಯ ಕೆಲಸಗಾರರಲ್ಲಿ ನಿಜವಾದ ಸ್ನೇಹವು ಒಮ್ಮನಸ್ಸು ಇದ್ದಲ್ಲಿ ಅವರು ಕಡೆಯವರೆಗೂ ನಿಂತು ಗುರಿ ಮುಟ್ಟಿ ಮುಟ್ಟಲಾಗುತ್ತದೆ ಒಂದು ವಿಶೇಷ ಪ್ರಸಂಗ ಪರಿಶತ್ತಿನ ಸ್ಥಾಪನೆಯಾದ ಎರಡನೆಯ ದಿನ ಸಂಜೆ ನಂಜುಂಡಯ್ಯನವರಿಗೂ ಎಂಎಸ್ ಪುಟ್ಟಣ್ಣನವರಿಗೂ ಏನೋ ಒಂದು ತಕರಾರು ನಡೆಯಿತು ಚುಚ್ಚು ಮಾತನಾಡುವುದರಲ್ಲಿ ಇಬ್ಬರು ನಿಸ್ಸೀಹರು ಪುಟ್ಟಣ್ಣನವರಿಗೆ ಕೋಪ ಬಂದು ಅವರು ಬಿರುಗಾಳಿಯಂತೆ ನಡೆದು ಸಭಾ ಪರಿತ್ಯಾಗ ಮಾಡಿದರು ಅವರ ಪೂನಾಪಾದರಕ್ಷೆಯ ಟಪ ಟಪ ಶಬ್ದ ಕೇಳಿ ಬರುತ್ತಿತ್ತು ವೆಂಕಟನಾರಾಯಣಪ್ಪನವರೆದ್ದು ನಾನು ಹೋಗಿ ಅವರನ್ನು ಕಳೆದುಕೊಂಡು ಬರುತ್ತೇನೆ ಎಂದರು ನಂಜುಂಡಯ್ಯನವರು ಹೇಳಿದರು ನಮ್ಮ ಪುಟ್ಟಣ್ಣನನ್ನೇ ನೀವು ಯಾರು ಹೋಗಬೇಡಿ ನಾನೇ ಹೋಗುತ್ತೇನೆ ಹದಿನೈದು ಇಪ್ಪತ್ತು ನಿಮಿಷ ಕಳೆದ ಮೇಲೆ ಸಭೆ ಬರಖಾಸ್ತಾಗಿ ನಂಜುಂಡಯ್ಯನವರು ಗಾಡಿಯಲ್ಲಿ ಕುಳಿತು ಪುಟ್ಟಣ್ಣನವರ ಮನೆಗೆ ಹೋದರು ಮಾರನೆಯ ದಿನ ಪುಟ್ಟಣ್ಣನವರು ನಗುಮುಖದಿಂದ ಸಭೆಗೆ ಯ ಸಿದ್ದರು. ಹಿಂದಿನ ಸಂಜೆ ಏನೋ ವಿಶೇಷ ನಡೆದಿದ್ದಂತೆ ಯಾರಿಗೂ ಅನಿಸಲಿಲ್ಲ ಎಲ್ಲ ಸುಮುಖವಾಗಿತ್ತು ಪರಿಷತ್ತಿನ ಕಾರ್ಯಸಮಿತಿಯ ಒಂದೊಂದು ಅಧಿವೇಶನದಲ್ಲಿ ನಡೆದ ಒಂದು ಸಂಗತಿ ಬೋಧಪ್ರದವಾಗಿದೆ ಮೀಟಿಂಗು ಸಂಜೆ ಆರು ಗಂಟೆಗೆ ಸೇರಿತ್ತು ಮೊದಲನೆಯ ಕಾರ್ಯಾಂಶ ಯಾರೋ ಸತ್ತದ್ದಕ್ಕಾಗಿ ಸಂತಾಪ ಸೂಚನೆ ಅದರ ಮೊದಲನೆಯ ಕರಡು ಬರಹ ಹೀಗಿತ್ತು ಉ ದೇಶಾಭಿಮಾನಿಗಳಾದ ಮಹಾಪಂಡಿತರು ವರಕವಿಗಳು ದಾನ ಶೌಂಡರು ದಾನಗಗ ಅವರು ಮೃತಪಟ್ಟಕ್ಕಾಗಿ ಈ ಸಮಿತಿ ಸಂತಾಪಿದೆ ಇದರ ಮೇಲೆ ತಿದ್ದುಪಡಿಗಳಾದವು ಹೀಗೆ ಮೃತಪಟ್ಟಿದ್ದಕ್ಕಾಗಿ ಎಂಬುದಕ್ಕೆ ಬದಲಾಗಿ ನಿಧನರಾದುದಕ್ಕಾಗಿ ಮರಣ ಹೊಂದಿದಕ್ಕಾಗಿ ಕಾಲದಕ್ಕಾಗಿ ದೈವಾಧೀನರಾದದಕ್ಕಾಗಿ ಪಂಚತ್ವವನ್ನೈದಿದ್ದಕ್ಕಾಗಿ ಸ್ವರ್ಗಸ್ಥರಾದದಕ್ಕಾಗಿ ಮಧ್ಯೆ ಮಧ್ಯೆ ಚರ್ಚೆಗಳು ದೈವಾಧೀನವೆಂದರೇನು ಪಂಚತ್ವ ಹೇಗಾದೀತು ಶೂನ್ಯತ್ವ ಎನ್ನಬೇಕಲ್ಲವೇ ಸ್ವರ್ಗಸ್ಥರಾದರೆ ಸಂತಾಪ ಬೇಕೆ ಸಂತೋಷ ಪಡಬೇಕಾದದ್ದಲ್ಲವೇ ಹೀಗೆ ಪುಂಕಾನುಪುಂಕವಾಗಿ ವಾದ ಬೆಳೆದು ಗಂಟೆ ಆರೂವರೆಯಾಯಿತು ಆಮೇಲೆ ಇನ್ನೊಂದು ತಿದ್ದುಪಡಿಗಳ ಮಾಲೆ ಈ ಸಮಿತಿ ಸಂತಾಪ ಪಟ್ಟಿದೆ ಎನ್ನುವುದಕ್ಕೆ ಬದಲಾಗಿ ಲೋಕವೆಲ್ಲವೂ ಪರಿತಪಿಸುತ್ತದೆ ದೇಶಕ್ಕೆ ನಷ್ಟವಾಗಿದೆಯಲ್ಲವೇ ಅಪಾರ ನಷ್ಟವಾಗಿರುವುದು ಸರಿಯಷ್ಟೇ ನಷ್ಟವಾಗಿರುವುದು ಸರಿ ನಷ್ಟವಾದದ್ದು ಸರಿ ಎಂದು ನಾವು ಒಪ್ಪೋಣವೇ ಹೀಗೆ ನಡೆಯಿತು ವಾದವೃದ್ಧಿ ಏಳು ಗಂಟೆ ಬೆಳಿದಾಗ ಇನ್ನೂ ತೀರ್ಮಾನವಾಗಿರಲಿಲ್ಲ ನಮ್ಮ ದೇಶದಲ್ಲಿ ಸಭೆ ಸಮಾರಂಭಗಳು ಏಕೆ ಕಾರ್ಯ ಪರಿಣಾಮ ಪಡೆಯುತ್ತಿಲ್ಲವೆಂಬುದನ್ನು ಮಹಾಜನರು ಇದರಿಂದ ಕೊಂಚ ಊಹಿಸಬಹುದು